ಹರಿ ಓ ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದನಂದತೀರ್ಥಭಗತ್ಪದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾ ನಮಃ ಭಾರತೀ ಸರಶಯ ಬ್ರಹ್ಮಲಕ್ಷ್ಮೀ ಮೂರನಾರಾಯಣವಾಸುದೆಯ ನಮ ಬಾರ ಬ ಬಾರೋ ಗುಣ ಸದನ ದೀರ್ಘ ಮಾರಣ ಬಾರ ಬಾರೋ ಗುಣ ಸದನ ದೀರ್ಘ ಮಾರಣ ಬಾರೋ ಬಾರು ಸದನ ಚರಣಾ ಭೋರ ಚರಣ शेख रया चंद्र कविंद्र महेंद्र ಗೊಂಬೆಯ ಮಾಡಿದ ಸೂತ್ರ ಗೊಂಬೆಯ ಮಾಡ ಸೂತ್ರ ಹಿಡಿದು ಕುಣಿ ದಾಡಿದ ಸೂತ್ರ ಗೊಂಬೆಯ ಮಾಡಿದ ಸೂತ್ರ ಹರಿಯಿತು ಬೊಮೆ ಮುರೀದು ಸೂತ್ರ ನೀ ಬೊಮ್ಬೆ ಮುರಿಯ ತು ಆಡದ ಪಿತು ನಾಟ್ಯ ಕೆಟ್ಟಿತು ಆಡದ ಪಿಧೋ ನಾಟ್ಯ ಕೆಟ್ಟಿತು ಬಯಲಿಗೆ ಬಯಲ ಬಯಲಿಗೆ ಬಯಲ ಸೂತ್ರದ ಬೊಂಬೆಯ ಮಾಡಿದ ಹರಿ ಹರಿ ಸೂತ್ರ ಸೂತ್ರ ಹಿಡಿದು ಪುಣಿ मु सूत्र बे मुद मै नाट्य कैपित ೊಳಗಿನ ಸೂತ್ರದಂದದಿ ದಂದರಿ ಪ್ರಣವಾದ್ಯನು ಸರ್ವ ಅಣು ಮಹದ ಜೀವರಲಿ ಅಲ್ಪರೋಪಾಧಿಯಲಿ ನೆಲಸಿಪ್ಪ ಪ್ರಣತ ಕಾಮದ ಭಕ್ತ ಚಿಂತಾಮಿ ಸವರ್ಗ ಸದಾನಂದೈಕ ದೇಹನು ಬಗಬಿ ಕಲೆ ಸೂದೆ ಜಗನ್ನಾಟಕ ಸೂತ್ರಧಾರಿಯಾಗಿರತಕ್ಕಂಥ ಪರಮಾತ್ಮ ಪ್ರತಿಯೊಂದು ಗಾತ್ರದಲ್ಲೂ ತನ್ನ ಸೂತ್ರವನ್ನಿಡಿಸಿ ಆಯಾಯ ಪಾತ್ರವನ್ನು ನಟಿಸುವಂತೆ ಮಾಡಿ ತನ್ನದೇ ಆಗಿರತಕ್ಕಂತ ಈ ನಾಟಕ ಲೀಲೆಯನ್ನು ತಾನೇ ಕಂಡು ಸಂತೋಷ ಪಡತಕ್ಕಂತಹ ಜಗತ್ಪತಿ ಭಗವಾನ್ ಶ್ರೀಮನ್ನಾರಾಯಣ ಕೃಷ್ಣನಾಗಿ ಅವತರಿಸಿ ದುರ್ಯೋಧನಾದಿ ಕಲಿ ಸ್ವರೂಪರನ್ನ ದೈತ್ಯರನ್ನ ನಾಶ ಮಾಡಲೋಸ್ಕರವಾಗಿ ಪಾಂಡವರನ್ನ ಮಹಾಯೋಧರಾಗಿಸಿ ಸೂತ್ರವನ್ನು ತಾನು ಕೈಯಲ್ಲಿ ಹಿಡಿದು ಕೂಣಿಸ್ತಾ ಇದ್ದಾನೆ ಸಮಸ್ತ ಜೀವನ ಇಲ್ಲಿ ಪಾತ್ರಗಳು ಮಾತ್ರ ಹಾಗಾ ಪಾಂಡವರು ಶ್ರೀಕೃಷ್ಣನ ಪರಮಭಕ್ತರಾದರೂ ಕೂಡ ದೈತ್ಯ ಸಂಹಾರಕ್ಕೆಬೇಕಾಗಿರತಕ್ಕಂತಹ ಯುಕ್ತಿಯನ್ನು ಯೋಜಿಸತಕ್ಕಂಥ ಶ್ರೀಹರಿ ಧರ್ಮರಾಜನಂತಹ ಧರ್ಮಿಷ್ಣನನ್ನ ದ್ಯೂತಕ್ಕೆ ಪ್ರಚೋದಿಸುವಂತೆ ಮಾಡಿದ ಅವನೇ ಪ್ರೇರಣೆಯಿತ್ತ ತೂತಾದಿಗಳಲ್ಲಿ ಸಕಲಯಾವ ಸಂಪತ್ತನ್ನು ಕಳೆದುಕೊಂಡು ಕಾಡು ಹನ್ನೆರಡು ಗೂಢವೊಂದೆಂಬ ಅಜ್ಞಾತವಂ ಕಳೆದು ವಿರಾಟನಿತ್ತಂತಹ ಉಪಪ್ರಾವ್ಯವೆಂಬ ಗ್ರಾಮದಲ್ಲಿದ್ದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನೇ ಪಡೆದು ಮುಂದೆ ರಾಜ್ಯಾರ್ಧವನ್ನು ಪಡೆಯಬೇಕು ಹೇಗೆ ಅನ್ನತಕ್ಕಂಥ ಚಿಂತೆಯಲ್ಲಿ ತೊಡಗಿದ್ದಾರೆ ಯುಧಿಷ್ಠರಾದಿಗಳು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ತಾನೇ ಬಂದು ನಾನಾ ಉಪದೇಶಗಳಿಂದ ಪಾಂಡವರನ್ನು ಮರಳಿ ಕಾಡಿಗಟ್ಟುವ ಯುಕ್ತಿಯನ್ನು ಮಾಡಿ ಸಂಜೆಯ ಹಿಂದಕ್ಕೆ ಹೋಗಿದ್ದಾರೆ ಮುಂದೇನು ಮಾಡಬೇಕು ಅಂತಳಿಯದೆ ಪಾಂಡವರು ಚಿಂತೆಯಲ್ಲಿದ್ದಾರೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಸೂತ್ರದ ಗೊಂಬೆಯಂತವರನ್ನು ಆಡಿಸಿ ತನ್ನ ಭೂಭಾರ ಹರಣ ಕಾರ್ಯವನ್ನು ಸಾಧಿಸುತ್ತಾನೆ ಅಂಥ ಕೃಷ್ಣನೇ ನಮ್ಮ ನಿಮ್ಮನ್ನೆಲ್ಲರನ್ನು ಆಡಿಸತಕ್ಕಂಥ ಪರಮ ಚೈತನ್ಯ ಘರ ನಾವೆಲ್ಲವನಿಗೆ ಸೇರಿದವು ಪಾಂಡವರ ಹಾಗೆ ನಿರಂತರ ಪರಮಾತ್ಮನಿಗೆ ತಮ್ಮನ್ನು ಸಮರ್ಪಿಸಿಕೊಳ್ಳಬೇಕಂತೆ ಹಾಗೆ ಭಗವನ್ನಾಮ ಸಂಕೀರ್ತನೆಯಿಂದ ಶ್ರೀ ಸಂಧಾನ ಕಥಾವಸ್ತು ಪ್ರವೇಶ ಮಾಡೋಣವಂತೆ ಶ್ರೀಕೃಷ್ಣ ಗೋವಿಂದ ಹೇ ಮುರಾರೇ ಶ್ರೀಕೃಷ್ಣ ಕೃಷ್ಣನ ಪಾದಕ್ಕೆ ಪೊಡಮಟ್ಟು ವಿನಂತಿ ಮಾಡ್ಕೊಳ್ತಾ ಸ್ವಾಮಿ ದಾಯಭಾಗದೊಳದು ಗ್ರಾಮ ದಾಯಭಾಗದೊಳು ಗ್ರಾಮ ನ್ಯಾಯದಿ ಕೊಡುವಂತೆ ಕೇಳಲು ನ್ಯಾಯದಿ ಕೊಡುವಂತೆ ಕೇಳಲು ದಾಯಭಾಗದೊಳದು ಕೇಳು ಕೌರವನ ನ್ಯಾಯ ಕೊಡುವಂತೆ ಕೃಷ್ಣ ನ್ಯಾಯವೇ ಕೊಡುವಂತೆ ವಿನಂತಿ ಮಾಡಿಕೊಳ್ತಾನೆ ಹೇ ವಾರ್ಷೇಯ ಹೇ ಕೃಷ್ಣ ನಮ್ಮ ನೀತನಕ್ಕೆ ಪೊರದಂತ ಸ್ವಾಮಿನಿ ಯಾವುದೇ ಕಾರಣದಿಂದ ಕೌರವಾದಿಗಳಲ್ಲಿ ಯುದ್ಧವನ್ನು ಮಾಡಬೇಕು ಅಂತಕ್ಕಂಥ ಇಚ್ಛೆ ನನಗಿಲ್ಲ ಸ್ವಾಮಿ ಸಮೃದ್ಧವಾದ ಕುರುಜಾಂಗಣವನ್ನೇ ಭೀಕರವಾದಂತಹ ಯುದ್ಧದಿಂದ ಸ್ಮಶಾನ ಸದೃಶವಾಗಿ ಸರಿಕೆ ಇಚ್ಛೆ ಪಡುವುದಿಲ್ಲ ಕುರುಕುಲ ಪಿತಾಮಹರು ಕಲಕತಾರಧ್ವಜರು ವಯೋವೃದ್ಧರು ಎಂಟುನೂರು ವರ್ಷಗಳ ನಿಷ್ಠ ನಿಷ್ಠೂರ ನೈಷ್ಠಿಕ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡಿದ ಭೀಷ್ಮಾಚಾರ್ಯರು ಕೋಲ್ಗುರುಗಳು ಕಲಶಧ್ವಜರೂ ಆಗಿರತಕ್ಕಂಥ ಕುಂಭೋದ್ಭವರಾದ ದ್ರೋಣರು ನನಗ ಗುರುಗಳಾಗಿರತಕ್ಕಂಥ ಕೃಪರು ಪರಮಮಿತ್ರರಾದ ಅಶ್ವತ್ಥಾಮರೇ ಆದಿಯಾದಂತಹ ಬಂಧುಗಳಿಂದ ಹಿರಿರಿಂದ ಯುಕ್ತವಾಗಿರತಕ್ಕಂತಹ ಪಾವನವಾದ ಕುರುಜಾಂಗಣ ನನ್ನ ಪಿತನಾದ ಪಾಂಡು ಚಕ್ರವರ್ತಿಯ ಕೀರ್ತಿಯ ಧವಳ ದಿಗಂತದಲ್ಲಿ ವ್ಯಾಪಿಸುವಂತೆ ಮಾಡಿದಂತಹ ಪರಂಪರೆಯೇ ಸಿಂಹಾಸನ ಕ್ಷುದ್ರವಾಗಿರತಕ್ಕಂತಹ ವಿಶಿ ಸುಖಾಭಿಲಾಷೆ ಈ ವಿಕಾರಕ್ಕೆ ಬಲಿಯಾಗಿ ಯುದ್ಧದಲ್ಲಿ ನಾವು ನಾಶ ಮಾಡುವುದೇ ಆದ್ರಿಂದ ಕೃಷ್ಣ ನನಗೋಸ್ಕರವಾಗಿ ನೀನು ಹೋಗಿ ಆ ಕೌರವನಲ್ಲಿ ಅರ್ಧ ರಾಜ್ಯವನ್ನು ಕೇಳಬೇಕು ಕೊಡಲೊಪ್ಪುದ್ರೆ ಐದು ಗ್ರಾಮಗಳನ್ನಾದರೂ ಕೇಳಿಕೊಂಡು ಬಾರೋ ತಂದೆ ಅದನ್ನು ಕೊಡಲೊಪ್ಪುದ್ರೆ ಮೂರು ಊರುಗಳು ಸಾಕು ಒನಗು ಒಂದು ಗ್ರಾಮವಾದರೂ ಕೇಳಿಕೊಂಡು ನಮಗೆ ಯುದ್ಧ ಬೇಡ ಕೌರವ ಸುಖವಾಗಿದ್ದಾನೆ ಅಂತ ಕೇಳಿದ್ರೆ ಸಾಕು ಕೇಳ್ತಾನೆ ಕೇಳತಾನ ಕೃಷ್ಣ ಯುದಿಷ್ಠಿರ ನಿನ್ನ ಸಹೋದರರೆಲ್ಲ ನೊಂದಿದ್ದಾರೆ ನಾನು ಅವರನ್ನೂ ಕೇಳಿ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಡುವೆ ಸಂಧಾನವೇ ಯುಕ್ತ ಅಂತ ನೀನು ಹೇಳ್ತಾ ಇದೆಯಲ್ಲ ಬಳಿಯಲಿದ್ದಾರಲ್ಲ ಭೀಮಸೇನಳು ವೃಕೋದರ ಅವನನ್ನು ಕೇಳುತ್ತೆ ಸರ್ವಜ್ಞಮೂರ್ತಿ ಶ್ರೀಕೃಷ್ಣ ಕೌರವ ಕುಲ ನಾಶಕ್ಕಾಗಿಯೇ ಅವತರಿಸಿರತಕ್ಕಂಥ ದುಷ್ಕೃತಿಗಳನ್ನು ಕೊಲ್ಲನೋಸ್ಕರ ಭೀಮಸೇನ ದೇವರಲ್ಲಿ ಕೇಳ್ತಾನೆ ಪ್ರಕೋದರ ಆತತಾಯಿಗಳಾದಂತಹ ದುರ್ಯೋಧನಾದಿಗಳಲ್ಲಿ ಸಂಧಾನ ಮಾಡಬೇಕು ಅಂತ ನಿನ್ನ ಜ್ಯೇಷ್ಠ ಧರ್ಮದಿ ಹೇಳ್ತಾನೆ ನಿನ್ನ ಅಭಿಪ್ರಾಯವೇನು ಭೀಮಸೇನು ಇದನ್ನು ಕೇಳ್ತಾರೆ ಅವತಾರದ ಉದ್ದೇಶವಾಗಿರತಕ್ಕಂತಹ ಭೂಭಾರ ಹರಣ ಕಾರ್ಯ ಭೀಮ ನಾನಿದಕ್ಕೆ ಕಾರಣ ಅಂತ ಈ ಹೊಣೆಯನ್ನು ನನ್ನ ತಲೆಯ ಮೇಲೆ ಇಡ್ಲಿಕ್ಕಾಗಿ ಕೃಷ್ಣ ಕೇಳ್ತಾನೆ ಎನ್ನುವುದು ಭೀಮಸೇನರಿಗೆ ಅರ್ಥವಾಯಿತು ಹೇ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಶ್ರೀಹರೇ ಸ್ವಾತಂತ್ರ್ಯವನ್ನು ಜೀವನ ಅದು ನಮ್ಮಲ್ಲಾರೋಪಿಸಿ ನಮ್ಮನ್ನ ಈ ಬಂಧನಕ್ಕೀಳ್ ಮಾಡ್ತೀಯಾ ಎಂಬುದಾಗಿ ನಗು ನಗತ ಉತ್ತರ ಕೊಡ್ತಾರೆ ಭೀಮಸೇನರು ಕೃಷ್ಣ ಅಣ್ಣನವರಿಗೆ ನೀತಿಯಾದ ಇನ್ನ ಮನ ಕೊಪ್ಪಿದರೆ ಕೌರವ ಇನ್ನು ಭೂತಳವ ನಿತ್ತರೆ ಯನಗಿನ್ನಿಲ್ಲ ಭೀಮಸೇನರು ನಮಗೆ ವಿಷು ಮುಣಿಸಿದವ ನಮ್ಮ ಸತಿಯನ್ನು ಅಪಹರಿಸಿದವ ನಮ್ಮನ್ನು ಸುಳಲೆಳೆಸಿದವಾ ನಮ್ಮ ರಾಜ್ಯವನ್ನು ಕಬಳಿಸಿದವ ಮಹಾಪಾಪಿಯಾಗಿರತಕ್ಕಂತಹ ಆ ದುರ್ಯೋಧನನಲ್ಲಿ ಸಂಧಾನ ಮಾಡಬಹುದು ಅಂತ ನಮ್ಮಣ್ಣನಾದ ಯುದಿಷ್ಠರ ಕಂಡರೆ ಅಣ್ಣನ ಬರಿಗೆ ನೀತಿಯಾದರೆ ಇದೇ ಅವರ ನೀತಿ ಆದರೆ ದುಷ್ಟರನ್ನು ಕೊಲ್ಲುತ್ತೀರಿ ಅಂತ ಅವತಾರ ಮಾಡಿದ್ದಲ್ಲ ನಿನ್ನ ಮನಸಿದೊಪ್ಪಿದರೆ ಹೇ ನಿನಗೂ ಸರಿ ಅಂತ ಕಂಡ್ರೆ ಕೃಷ್ಣ ನಿನ ಕಂಡ್ರೆ ಸಾಕಿ ಆ ಕೌರವ ಭೂತಳವನಿತ್ತರೇ ಅವ ರಾಜ್ಯ ಕೊಡಬೇಕಲ್ಲ ಅರ್ಧ ರಾಜ್ಯ ಕೊಟ್ರೆ ನನಗೇನು ಆಕ್ಷೇಪವಿಲ್ಲ ಅಂದ ಶ್ರೀಕೃಷ್ಣ ಮುಗುಳು ನಗ್ತಾ ಭೀಮಾ ತನ್ನ ಕೈಯಿಂದ ಜಾರಿದ್ದನ್ನು ಗಮನಿಸಿದ ಯಾಕೆಂದ್ರೆ ಕೃಷ್ಣ ಇದು ನೀತಿ ಆದರೆ ನಿಂ ತೋಸಿದರೆ ಅವ ಕೊಟ್ರೆ ಹೀಗೆ ಹೇಳ್ತ ಆದರೆ ಅಂತೇಳಿ ಶಬ್ದ ಬರುತ್ತದೋ ಆ ಕೆಲಸ ಆಗೋದಿಲ್ಲ ಅಂತ ಅರ್ಥ ಭೀಮಸೇನಡಿ ಯುಕ್ತಿಯಿಂದ ಈ ಮಾತ್ರ ಹೇಳ್ತಾ ಇರುವಂತೆ ಅರ್ಜುನಾದಿಗಳನ್ನು ಕೇಳುತ್ತಾರೆ ಪರಮಾತ್ಮ ಅವರೆಲ್ಲರೂ ಇದೇ ಮಾತನ್ನುವಾಗ ಎಲೆ ಮಹಾದೇವ ಉದ್ಗಾರ ವ್ಯಕ್ತಿದನಂತೆ ಶ್ರೀಕೃಷ್ಣ ಹಾಲ ಹಲ ಸುದಾರಸ ಉಕ್ಕಿದುದು ಅಕ್ಕಳದ ಶೀನವಾಯಿತು ಸಿಡಿಲಾಟೋಪ ನಯವಾಯಿತು ಇದೇನು ದೈತ್ಯರನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರತಕ್ಕಂತ ಭೀಮಾ ಸಂಧಾನಗುಪ್ತನು ವೈರ ಶಿಖಿ ಇವರಲ್ಲಿ ತನ್ನ ಸಿಡಿಲ ಆಟೋಪವೇ ನಯವಾಯಿತೇ ಕೊಳುಗೂಳಕೆ ಪವಮಾನ ನಂದನ ಅಳುಕಿದನು ಮಜಮಾಯೆ ಕುಂತೀಲನೆ ಸುಧನನೆಂದನು ಶೌರಿ ನಗೂತ ಧೀರಳಾದ ಪುತ್ರನೊಂದು ಹೆತ್ತೆ ಅಂತ ಗುತ್ತಿ ಸಂತೋಷ ಪಡ್ತಿದ್ದೀಯಲ್ಲ ನೀನೀಗ ಅತ್ತೆ ನೋಡಿ ನನ್ನ ಮಕ್ಕಳು ಇಂತು ಇಂಥ ದುರ್ಬಲನಾದರೆಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಸಭೆಗೆ ಪಾಂಚಾಲಿದೇವಿಯರನ್ನ ಕರೆಸ್ತ दुखद महापर्वतनेक बे बता कौरवन कोरिए यम पाशदी पांचालिय केश आज्ञसे कृष्ण भग आनंदी दुखद ज्वालामुखी आ सभावेशी कृष्णन मृदु केता ಸಂಗಿ ಸಂಧಾನಕ್ಕಾಗಿ ನಿನ್ನವರು ನನ್ನನ್ನು ಅಟ್ಟತಾರೆ ಎನ್ನಲಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ನಾನೊಬ್ಬಳೇ ಪಾಂಡವರಿಗೆ ಬೇಡವಾದರು ಸಂಧಾನವೇ ಆ ಶತ್ರುವಿನ ಆತಾಯಿಲ್ ಧರ್ಮಜರಂ ಬೇಡಿದಳು ಭೇಮನಂ ಕಾಡಿದಳು ಅರ್ಜುನನ ಕುಲ ಸಹದೇವರನ್ನ ನಾನಾಕ್ರಮದಲ್ಲಿ ಮಾತಾಡಿಸಿದಳು ಯಾರೊಬ್ಬರೂ ಮಾತಾಡದಿರೋಣ ದುಃಖಿತಳಾಗಿ ನಿಂದಿಸ್ತಾಳೆ ಯತಿಗಳಾದಿರಿ ನೀವು ರೋಷಚ್ಚುತರಲೆ ಸನ್ಯಾಸಿಗಳಾದ ನಪುಂಸಕರಂತೆ ವರ್ತಿಸ್ತೀರಿ ಭಿಕ್ಷುತರಾದಿರೀನು ಹೆಂಗುಸಾದಿನ ಶತ್ರುವಿನ ಮುಂದೆ ಹೀಗೆ ಅಳಕುಮರೆ ಭೀಮನ ಮುಂದೆ ಬಂದು ನಿಂದಿಸ್ತಾಳೆ ಮಹಾಬಲಶಾಲಿಯಾಗಿರತಕ್ಕಂಥ ಪವಮಾನನಂದನ ಭೀಮ ಕುಳಿತಿದ್ದಾನೆ ಅವನಂದ ಪಾಂಚಾಲಿ ಯಾಕೆ ನಮ್ಮನ್ನು ಹಳೆಯುತ್ತಾ ಇದ್ದೆ ನೀನು ಏನೇನು ನಿಂದೆಯ ಮಾತು ಹೇಳಿದೆಯೋ ಇದನ್ನೆಲ್ಲ ನಾವು ಅನುಭವಿಸಿ ಕಳೆದಾಯ್ತು ಕಂಕಲೆಮ್ಮ ನಾಮದಿಂದ ಧರ್ಮರಾಜ ಸನ್ಯಾಸಿಯಾಗಿ ಒಂದು ವರ್ಷ ಇದ್ದ ಈ ಸನ್ಯಾಸಿಯಾದ್ರೆ ಅಂತ ಕೇಳಬೇಕು ಅಂತಿಲ್ಲ ಏಕಚಕ್ರ ನಗರದಲ್ಲಿ ನಾವು ಬೇಡಿಯೇ ನಿನ್ನನ್ನು ವಿವಾಹ ಮಾಡಿಕೊಳ್ಳಿಕ್ ಬಂದಿದ್ದು ಕೀಚಕನನ್ನು ವಧಿಸಲು ನಾನು ಹೆಣ್ಣಾಗಿ ಹೋದೆ ಅರ್ಜುನನಂತೂ ಒಂದು ವರ್ಷ ನಪುಂಸಕನಾಗಿಯೇ ಇದ್ದ ಪ್ರಬಲವಾಗಿದೆ ನಮ್ಮ ಪ್ರಾರಬ್ಧ ದ್ರೌಪದಿ ಯಾಕೆ ನಿಂದಿಸ್ತಾಯಿತು ನಮ್ಮನ್ನ ಈ ಮಾತಾಡಿ ಏನು ಪ್ರಯೋಜನ ಇಲ್ಲ ಲೋಕದಲ್ಲಿ ಇಬ್ಬರೇ ಈ ನಿರ್ಣಯ ತೆಗೆದುಕೊಳ್ತಕ್ಕಂಥವರು ಒಬ್ಬ ನಮ್ಮಣ್ಣ ಇನ್ನೊಬ್ಬ ನಿಮ್ಮಣ್ಣ ನಮ್ಮಣ್ಣ ಧರ್ಮರಾಜ ಕಳಸ್ತಾನೆ ನಿಮ್ಮಣ್ಣ ಧರ್ಮ ಸ್ವರೂಪಿ ಹೋಗತ ಇವರಿಬ್ಬರ ನಿರ್ಣಯ ನನ್ನ ನಿನ್ನನ್ನು ಯಾರು ಕೇಳ್ತಾ ಮಾತನಾಡಿಸ್ಬೇಡ ನನ್ನನ್ನ ಹೋಗು ಧರ್ಮರಾಜನ ಬಳಿ ಅವ ಕೇಳದೆ ಇದ್ರೆ ನಿನ್ನಣ್ಣ ಕೃಷ್ಣನ ರಥಕ್ಕಡ್ಡರಾಗಿ ಅವನಲ್ಲಿ ಕೇಳಿಕೋ ಆತ ಮೀರು ಇನ್ನು ಮುಂದಕ್ಕೆ ಹೋಗ್ತಾರಾದ್ರೆ ಅವನ ರಥದ ಚಕ್ರಕ್ಕೆ ಕೊಡು ನಿನ್ನ ಕೋರಳು ಅವನಿಂದ ಕಾರ್ಯ ಮಾಡಿಸ್ಕೋ ನಮ್ಮನೇನು ಮಾತಾಡ ಭಗವಂತನ ಬಳಿ ಸಾರಿದಳು ಕೃಷ್ಣ ಸ್ವಾಮಿ ಯಾರು ರಕ್ಷಿಸ್ತಾರ ಭೀಮನಂದ ನಿನ್ನ ರಕ್ಷ ಯಾರು ಹಿಂದೆ ಮಾಡಿದ್ದಾನ ಯುದ್ಧ ಬಂತು ನಮ್ಮಿಂದ ಸಾಧ್ಯವಿಲ್ಲ ಎನ್ನಲಾಗಿ ಪಾಂಚಾಲಿ ಕುಪಿತಳಾಗಿ ಕಣ್ಣಿಂದ ಕೆಡಿಸೂಸ್ತ ಭೀಮಾದಿಗ ಬೆಳೆಯಲ್ಲಿ ತಂದಳು ಪ್ರಕೋದರ ಯುದಿಷ್ಠಿರ ಅರ್ಜುನಾದಿಗಳೇ ಭಯಪಡಬೇಕಾದಿಲ್ಲದೆ ಶತ್ರುಗಳನ್ನು ನಾಶ ಮಾಡುವ ಯುದ್ಧ ನಾನು ಮಾಡ್ತೇನೆ ತನಯರು ವೀರಸಹದೇ ಭಾರತ ಯುದ್ಧಕ್ಕೆ ನಾನು ಅಣಿಯಾಗಿ ಮುಂದಕ್ಕೆ ಹೋಗ್ತೇನೆ ಶತ್ರು ಮರ್ದನಕ್ಕೆ ನನಗೆ ಧುರುಬೇಳಿಯವನ್ನು ಕೊಟ್ಟುಕೊಳ್ಳಿ ನಿಮ್ಮಿಂದ ಪಡೆದಿರತಕ್ಕಂತಹ ಐದು ಮಂದಿ ಮಕ್ಕಳಿದ್ದಾರೆ ಜಲಾಸಂಧನ ಯಾವ ಪುತ್ರನಾದ ಸಹದೇವನ ಸಹಾಯ ನನಗಿದೆ ಹಿಡಿಂಬಾ ಪುತ್ರನಾದ ಘಟೋದ್ರತೆ ನನಗೆ ಒದಗಿ ಬರುತ್ತಾನೆ ಸುಭದ್ರ ಅಭಿಮನ್ಯು ನನಗೆ ನೆರವಾಗುತ್ತಾನೆ ನನ್ನ ತಂದೆಯ ಮೂಲಕ್ಷೋ ಸೇನೆ ಇದೆ ಇವರಿಂದೊಡಗೂಡಿ ಯುದ್ಧಕ್ಕೆ ಮನವೇ ಹೋಗ್ತೇನೆ ಆ ಪಿಶಾಚೆಯಾದ ದುಶ್ಯಾಸನ ಯಾವ ಉದರವನ್ನ ಸಿಗಿದು ಬಗೆದು ಆ ರಕ್ತಪಾನ ಮಾಡತಕ್ಕಂಥ ನಿನ್ನ ಪ್ರತಿಜ್ಞೆ ಪೂರ್ಣಗೊಳಿಸುತ್ತೇನೆ ಭೀಮ ಕೌರವನ ಯಾವ ತೊಡೆಗಳನ್ನು ಮುರಿಯುತ್ತೇನೆಂತಹ ನಿನ್ನ ಮಾತ್ರ ನಾನು ನಿಜವಾಗಿಸುತ್ತೇನೆ ಕೊಡು ನನಗೆ ಧುರವಿ ಇಳಿಯ ಈಗ ಧರ್ಜಿಸತಕ್ಕಂಥ ಅಗ್ನಿಕನ್ಯ ಯಾಜ್ಞ ಸೇನೆಯನ್ನು ಕಾಣುತ್ತಾ ಸುಳಿದೆಲೆಯ ಕೆಮ್ಮೀಸೆಯ ಲೋಹದಂಡನಂತಿರುವ ಗದಾದಂಡವನ್ನ ಮೇಲಕ್ಕೆತ್ತಿ ಪಂಚಾಲಿ ಏನಂದೆ ಯುದ್ಧಕ್ಕೆ ನೀರು ಹೋಗ್ತೀವಿ ನನ್ನ ಪ್ರತಿಜ್ಞೆ ನೀರು ಪೂರ್ಣ ಮಾಡ್ತೀನಿ ಧಾವಿಸ್ತಾ ಇದ್ದಾರೆ ಭೀಮಸೇನು ಶ್ರೀಕೃಷ್ಣನಲ್ಲಿ Nalila mukhiyya santhosh kolit uvero yeleva kam santa chan Khrutna ni neleva kam santa chan Nalila nikshan veranava gantikki nalila mukhiyya maharathe salibhiyya ಸಂಚಾರಿ ಅಭೀಷ್ಟದಂತೆ ಯುದ್ಧವೇ ನಿರ್ಣಯ ನೀನು ಎರಡು ಊರುಗಳಂತಂದು ನ ಕೊಡೋದು ಬೇಡ ಆ ಕೌರವನ ಎರಡು ಊರುಗಳು ಆ ತೊಡೆಗಳು ಅದನ್ನು ಮುರಿಯತಕ್ಕಂಥವನ ನನ್ನ ಪ್ರತಿಜ್ಞೆಯನ್ನು ಸ್ಮರಿಸೆಂಬುದಾಗಿ ಭೀಮ ಖರ್ಜಿಸುತ್ತಿರುವಾಗ ಶ್ರೀಕೃಷ್ಣ ಪರಮಾತ್ಮ ನನ್ನ ಸುನಕ್ಕು ಇದ್ದಾನೆ ಇದೇನೋ ಧರ್ಮರಾಜ ಏನು ನಿನ್ನಭಿಮತವೋ ನಿಶ್ಚಯವಾಗಿ ಹೇಳಪ್ಪ ಯುದ್ಧವೇ ಬೇಕು ಅಂತ ಭೀಮ ಹೇಳ್ತಾ ಇದ್ದಾನೆ ವರ ಸಂಧಾನವೋ ನಯವೇನು ಮನದೋ ಓವರಿ ಇರಿಸು ನಿನ್ನ ನಿನ್ನಭಿಮತವಾ ಮನಸ್ಸಲ್ಲಿ ಏನ್ ಇಟ್ಟುಕೊಂಡಿದ್ದಿ ಅದನ್ನು ಹೇಳು ಏನ್ ಮಾಡ್ಬೇಕು ಮುಂದೆ ಕೈ ಮುಗಿದು ಕೇಳ್ತಾನೆ ಭಗವಂತ ಸರ್ವಜ್ಞನಾದ ನಿನಗೇ ತಿಳಿದ ಸ್ವಲ್ಪ ಸಂಧಾನವನ್ನೇ ಸಾಧಿಸು ಸಾಧ್ಯವಿಲ್ಲವಾದ್ರೆ ನಿನಗೆ ತೋಚಿದಂತೆ ಮಾಡೆಂಬುದಾಗಿ ಹೇಳಲು ಮುರೋವಯರಿನ ಧರ್ಮಜಾದಿಗಳನ್ನು ಒಪ್ಪಿಕೊಂಡು ಸಂಧಾನದ ನಿಮಿತ್ತವಾಗಿ ಹೊರಳಲನು ಆದಾಗ ತನ್ನ ಅಣ್ಣನನ್ನು ನೋಡಿ ಪಾಂಚಾಲಿ ಬಳಿ ಸಾರಿದಳು ಭಗವಂತನ ಪಾದಕ್ಕೆರಗಿದಳು ಕೇಶರಾಶಿಯಿಂದ ಕೃಷ್ಣನ ಪಾದ ಧೂಳನ್ನು ಜಾಡಿಸಿದಳು ತನ್ನ ಹಣೆಯನ್ನು ಮಣೆಯಾಗಿ ಪಾದ ಕರ್ಪಿಸಿದಳು केशवा, केशवाधवा हम स्वामी संधान संग्रामो नोडू, केशव केशव नोड़ ಕೇಶವ ಕೇಶವ ನೋಡು ಕೃಷ್ಣ ಕೇಶವ ಕೇಶವ ನೋಡು ಕೃಷ್ಣ ಕೇಶವ ಎನ್ನ ಕೇಶವ ನೋಡೋ ಕೇಶವ ಕೇಶವ ो अरय चंडाड़ो पाशवा चंडाड़ो केशवा केशवनोड़ आश्वासन मिड़ल मुड़ियों नोडी केशवन कृष्ण अक्षय विधि लक्ष्मी ರಮಣ ಅಕ್ಷಯ ವಿಹೇ ಲಕ್ಷ್ಮೀ ರಮಣ ಶಿಕ್ಷಿ ಹರಿಯನೋ ರಕ್ಷಿು ಮಾನ ಶಿಕ್ಷಿ ಹರಿಯನೋ ರಕ್ಷಿು ಮಾನ ಕೇಶವ ಕೇಶವರೋಡ ಕೃಷ್ಣ ಕೇಶವ ಕೇಶವರೋ ೇಶರಾಶಿಯನ್ನು ತೋರಿಸುತ್ತೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಮೈತ್ರವೆಂಬ ಮಂಗಳ ಮುಹೂರ್ತ ಪ್ರಾಪ್ತಿಯಾಗುತ್ತಿರುವಂತೆ ದಾರುಕನು ಬೆಳ್ಳಿಯ ಬೆಟ್ಟದಂತಿರುವ ಕುದುರೆಗಳು ಕಟ್ಟಲ್ಪಟ್ಟ ದಿವ್ಯ ರಥವನ್ನು ಸಿದ್ಧ ಮಾಡಿದ್ದಾನೆ ಕವಚವನ್ನು ಬಚಿಕೊಂಡು ಕಠಾರಿಯಿಂದ ನೀಳಬೀಳವಾದ ಖಡ್ಗವನ್ನು ತೂಗಲಾಡಿಸಿಕೊಂಡು ತಲತ್ತಾಳ ಶಸ್ತ್ರಾಣಗಳನ್ನು ಯುಕ್ತನಾಗಿ ಮಹಾಯೋಧನಾಗಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹಸ್ತನಾವತಿಗೆ ಹೊರಡುವ ಆ ಮಂಗಳ ಮುಹೂರ್ತ ಮೈತ್ರವೆಂಬ ಮುಹೂರ್ತ ಬರುತ್ತಿರೋಣ ಪಾಂಚಾಲಿ ಮರಳಿ ಬಂದು ಪಾದಕ್ಕೆರಗುವಾಗ ನೆತ್ತಿಯನ್ನೇವರಿಸಿ ಕೃಷ್ಣನಂದ ಚಿಂತಿಸಬೇಡ ವಸುದೇವ ದೇವಿಯನ್ನ ಸಮಾಧಾನ ಹೇಳಿ ಪೀತಾಂಬರದಿಂದ ಆಕೆಯ ಕಣ್ಣೀರನ್ನು ಒರೆಸುತ್ತಾ ದೇವತೆಗಳು ಘೇ ಎಂಬ ಮಂಗಳ ಮುಹೂರ್ತದಲ್ಲಿ ದಾರುಕನು ಅಸ್ತ್ರಶಸ್ತ್ರಗಳಿಂದ ತುಂಬಿದಂತಹ ರಥ ಅಡಿ ಆ ರಥವನ್ನು ಏನಿದ್ದಾರೆ ಶ್ರೀಹರಿ ಕೃತಗಳನ್ನು ಬೋಳೈಯಿಸುತ್ತಿರುವಂತೆ ಏಕ ಪ್ರಕಾರ ಪುರುಷಾರ್ಥ ಚದುಷ್ಟಿಗಳು ಲೋಕ ಕೊಡತಕ್ಕಂತ ಪರಮಾತ್ಮನು ಕೊಂಡಾಡತಾ ಹಮ್ಮೈಸಿ ಕುದುರೆಗಳು ನೆಗೆದವಂತೆಕ ಪ್ರಕಾರ ದೇವಕಿ ನಂದನ ನಂದ ಕುಮಾರ ವೃಂದವನಾಂಜನ ಗೋಕುಲ ಚಂದ್ರ ಕಂದಪಲಾಚನ ಸುಂದರ ಗೋಪಾಲ ಗೋಕುಲ ವಂದಿತ ಇಂದ್ರತಾಪ ಕನಂದ ಕಹಸ್ತ ಕಂದನ ಚರ್ಚಿತ ಸುಂದರಿನಾಥ ಇಂದಿ ವರೋದರ ತಲನಯನ ಮಂದರಧಾರ ಗೋವಿಂದ ವಂದೇ ಮತ್ಸ್ಯಕ ನೂತನ ಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖವ್ಯ ಪೂರ್ವ ಸ್ವರೂಪ ಮಂದರಧಾರಿ ಲೋಕವಿಧಾನ ತ್ರೋ ಭೂಮಿ ವಿಧಾರಕ ಯವರಾಂಗಾ ದೇವಸಿಂಹಿರಂಜಕ ಶ್ರೋ ಸರ್ವಭಯಂತಕ ದೈವೋಷಾ ದೈತ್ಯಕುಲಾಂತಕ ಕಾರಣಭೂತ ರಾಮ ಪ್ರಭೂತ ಸೂಚ್ಯ ದೀಪ್ ಕ್ಷದೂಲಾಂತಕ ಶಂಭು ವರೆಣ್ಯ ರಾಘವನಾಘವನಾಕ್ಷಸದ್ರೋ ಮಾರುಕಿ ಕಾಂವಿರಂದರ ಸುಂದರ ರೂಪ ಪಾಂಡವ ಬಂಧೋ ಭಾರತ ಪಾಂಡವರನ್ನ ರಥಧಾವಿಸ್ತಾ ಇದೆ ವ್ರಕಸ್ಥಳ ಕುಶಸ್ಥಳಾದಿಗಳಲ್ಲಿ ಅಲ್ಲಲ್ಲಿ ತಡೆದು ತನ್ನ ಸತ್ಕಾರ ಮಾಡತಕ್ಕಂತಹ ಭಕ್ತ ವೃಂದಕ್ಕೆ ದರ್ಶನವನ್ನು ಕೊಡುತ್ತಾ ಪರಮ ಮಂಗಳ ಮೂರ್ತಿ ಪರಾತ್ಮರನು ಹಸ್ತಿನಾವತಿಯ ಉಪವನದಲ್ಲಿ ಬಂದು ಇಳಿದಿದ್ದಾರೆ ಮಂಗಳ ಸ್ನಾನಗೈದು ಸಂಧ್ಯಾ ವಂದನಾದಿಗಳನ್ನು ತೀರಿಸುತ್ತಾ ತನ್ನನ್ನು ಭೇಟಿಯಾಗಲು ಬಂದಿರತಕ್ಕಂಥ ಅಸಂಖ್ಯಾತ ಋಷಿ ಮುನಿಗಳು ಭಾರ್ಗವರೇ ಮೈತ್ರೇಯರೇ ಆದಿಯಾಗಿರತಕ್ಕಂಥ ಬಂಧುಗಳಿಂದೊಳಗೂಡಿ ಆ ಪುರ ಪ್ರವೇಶ ಮಾಡ್ತಾ ಇದ್ದ ಇಡಿ ನಗರವೇ ಅಲಂಕೃತವಾಗಿರತಕ್ಕಂಥ ಕಾಲ ಭೀಷ್ಮ ದ್ರೋಣಾದಿಗಳ ಮನೆಗೆಲ್ಲ ಹೋಗಿ ಬರುತ್ತಾನೆ ಪರಮಾತ್ಮ ಆದರೆ ಎಲ್ಲಿಯೂ ಆತಿಥ್ಯ ಸ್ವೀಕಾರ ಮಾಡದೆ ತಾನು ಯಾರೆಲ್ಲಿಗೆ ಹೋಗಬೇಕು ಅಂತ ವಿಚಾರ ಮಾಡ್ತಾ ಮಾಡ್ತಾ ತಕ್ಷಣವೇ ದಾರುಕನನ್ನು ಕರೆದು ಮಿದುರನ ಯಾವ ದಿವ್ಯ ಅರಮನೆಯತ್ತ ರಥ ನಡೆಸು ಎಂಬುದಾಗಿ ಮಿದುರನ ಕಡೆಗೆ ಅಭಿಮುಖನಾಗಿದ್ದಾನೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಗೋಪಾಲ ಕೃಷ್ಣ ಭಗವಾನ ಶ್ರೀ ಮಗದ ಕಿರುಜಿಯ ಖುರ ಪುಟದ ಕಿಂಧೂಳಿ ಸೋಮಕಿ ಕೂಡಿ ಮೀಸಗಳ ಕೆಂಪಡ ದ ರೇಣು ಗಣ ಘರ ಮೀಯ ಜನಕ್ಕೆ ಬಾಡ ತರುಣ ತೂಲ ಸೀ ದಂಡವನ ಬರವ ಕಂಡನೋ ಬಾಗಿಲೀವಿ ದೂರ ಬರುವ ಬರವ ಕಂಡನ ಬಾಗಿಲೇ ಮೆಗು ರೀ ಮೊಗದ ಕಿರುದಿಯ ಕುರ ಪುಟದ ಕೆಳಿ ಸೋಂಕಿದ ಸಿರಿ ಮುಡಿಯ ಕುಡಿ ಮೀಸೆಜಲಿ ಕೆಂಪಡದ ರೇಣುಗಣ ಸುರಗಿರಿಯ ತುದಿಯಿಂದ ಧರಗಿಳುವ ಮರಿಮುಗಿಲನೋಪಾದಿಯಲ್ಲಿ ವಿದುರ್ನಯಾವ ಮನೆಯ ಮುಂದೆ ಕೆಣಕಿಳಿದಿದ್ದಾನೆ ಪರಮಾತ್ಮ ಬಹಳ ದೂರದಿಂದ ಬಂದವಾ ಅನ್ನುವುದನ್ನ ಕಾಣಿಸಿದೋಸ್ಕರವಾಗಿ ಆ ಶ್ರೀಮುಖದಲ್ಲಿ ಬೆವರ ತುಂಕುರು ಹನಿಗಳು ಕಾಣಿಸ್ತಾ ಕುದುರೆಗಳ ಗೊನಸಿನಿಂದ ಎದ್ದಂತಹ ಧೂಳು ಆ ಕುಡಿ ಮೇಲೆ ಕುಳಿತು ಮೀಸೆಯ ಬಣ್ಣ ಕೊಂಚ ಮಾಸಿ ತಾರುಣ್ಯ ಕೊಂಚ ಮಾಗಿದಂತೆ ಕಾಣಿಸುತ್ತೆ ನರ ಲೀಲೆಯನ್ನು ಸ್ವಾಮಿ ವಿದುರನ ಯಾವ ಮನೆಯ ಮುಂದೆ ಕೆಳಗಿಳಿದಾಗ ಪಾರಾಶವಿ ಎಂಬ ತನ್ನ ಪತ್ನಿಯಿಂದೊಡಗೂಡಿದಂತ ವಿದುರ ನೋಡ್ತಾ ಇದ್ದಾನೆ ಪರಮಾತ್ಮ ಮರೆಯಿತು ದೇಹಭಾನ ಯುಗವಾಯಿತು ಕ್ಷಣ ತಳಮಡಿಸಿತು ಪಂಚಪುರಾಣ ತನು ಪರಾಶವಿ ಜಾಪಕರ ಜಾಪ್ಯ ಧ್ಯಾನ ಮಾಡುವವರ ಧ್ಯೇಯ ವೇದ ವಧುಗಳು ಬೆನ್ನಟ್ಟಿದರೂ ದೊರಕದೇ ಇರತಕ್ಕಂಥ ಯಾವಾದ್ರ ಪ್ರಾಪ್ತಿಗಾಗಿ ತನ್ನ ದೇಹ ಗೇಹ ನೇಹದ ಬಂಧುಗಳನ್ನು ತಿಳಿಸಿ ತನ್ನ ದೇಹವನ್ನೇ ಸಮರ್ಪಿಸಿದರೂ ದೊರಕುವುದಿಲ್ವೋ ಸ್ವಾಮಿ ನಮಗೆ ಒದಗಿ ಬಂದಿದ್ದಾಗ ತನು ಮರೆದು ತನು ಪುಳಕಜಲಿನೆನೆದು ನಾರಾಯಣನ ಪದದ ರೂಷನದ ಅರುಷಾರಣ್ಯದಲ್ಲಿ ಮನ ಹೊಲಬದಪ್ಪಿದನು ನೆನೆ ವಸನಕಾದಿಗಳಿಗೊಮ್ಮೆಯು ಮನ ಕೊಡದ ಈ ಮಹಿಮಾಬಲಂಬನು ಮನೆಗೆ ಬಹ ಕರುಣಾಳುತನ ಹೊಸತೆಂದು ಹೊಂದಿದನು ನಾನೆಂಥ ಪುಣ್ಯ ಮಾಡಿದನು ನೋಡಿದನು ಮನದನಿಯೆ ಮಿಗೆ ಕೊಂಡಿದನು ಬೀದಿಯಲಿ ಹರಿದಡೆಯಾಡಿದನು ಪರಮಾತ್ಮನ ಕಂಡು ಮೈ ಮರೆತು ದೇವೋನ್ಮಾದಿಂದ ಕುಣಿಯಲು ಉಪಕ್ರಮಿಸಿದ ಭ್ರಮೆಯಾಯ್ಬಿದುರಂಗೇ ಕಂಡು ಕುಣಿದನು ಮನೆಯ ಮುರಿಡಾಡಿದನು ಮೈ ಮರೆದ ಹರುಷದ ಗಾಡಿಕೆಯಲಿ ಅಪ್ರತಿಮನಸದನು ಭಕುತಿ ಕೇಳಿಯಲಿ ಪರಾಶಿವಿ ಈ ನಮ್ಮ ಮನೆ ಪರಮಾತ್ಮ ವಾಸಕ್ಕೆ ಒಗ್ಗಿವೆ ಮನೆಯನ್ನೀಡಾಡಿದ ಹುಚ್ಚೆದ್ದು ನರ್ತಿಸಿದ ನಾನೆಂಥ ಭಾಗ್ಯವಂತ ಕೃಷ್ಣ ಎನ್ನೊಡೆಯ ನನಗೇ ಒರೆದು ಬಂದಿದ್ದೆ ಆ ಸ್ವಾಮಿ ದಾಸೀಪುತ್ರ ಕುಲಹೀನ ನಾನು ನನಗೆ ದರ್ಶನ ಕೊಡ್ಲಿಕ್ಕೆ ಬಂದಿದ್ದು ತಂದೆ ಏನು ಕೊಟ್ಟು ನಿಮಗೆ ಪೂಜೆ ಮಾಡಲಿ ಗಂಗಾ ಜಲವನ್ನು ತಂದೆನಗ ಅರ್ಪಿಸಲೇ ಗಂಗೆ ನಿನ್ನ ಪಾದದಲ್ಲಿ ಹುಟ್ಟಿದ್ದಾಳೆ ತಂದೆ ಪುಷ್ಪಂ ಸಮರ್ಪಿಯಾಮಿ ಅನ್ನಲೇ ನಿನ್ನ ನಾಭಿಯಲ್ಲಿ ಕಮಲ ಪಲ್ಲವಿಸಿದೆಯಲ್ಲ ಕ್ಷೀರಂ ಸಮರ್ಪಯಾಮಿ ಅನ್ನಲೇ ನೀ ಕ್ಷೀರ ಸಾಗರದಲ್ಲಿ ಮಲಗಿದ್ದೀಯಲ್ಲ ಸ್ವಾಮಿ ಕಾಣಿಕೆಯನ್ನು ಹಾಡಲು ಕೊಡಲೆ ಲಕ್ಷ್ಮಿಯನ್ನು ವಕ್ಷಸ್ಥಳದಲ್ಲಿ ಹೊತ್ತಂತಹ ಪ್ರಭು ದೀಪ ಕೋಟಿ ಸೂರ್ಯಗಿಂತ ಮಿಗಿಲಾದಂತಹ ಪ್ರಕಾಶವುಳ್ಳ ನೀನು ನಿನಗೇನು ಕೊಡಲಿ ತನುವೆ ಮಂಟಪ ಕೃಷ್ಣ ಮಂಟ ಪನ್ನ ಮನ ವೆ ಪೀಠಾ ನನವ ಕಣ್ಣೀರ ಜಲದ ಅಭಿಷೇಕ ನಯನ ಜ್ಯೋತಿ ಬೆಳಗುವೆ ಕೃಷ್ಣ ನಯನ ಜ್ಯೋತಿ ಅೆಳಗುವೆ ಕರವಟ್ಟರವೆಂದು ಬೀಸುವೆ ಬೆರಳುಗಳ ಕದಳಿಯಂದೀವೆ ಶಿರವ ನಾರಿ ಕೇಳವೆಂದರ್ಪಿವೆ ನಾಲಿಗೆಯ ವಾದ್ಯ ಪೊಗಳುವೆ ಕೊರಳ ಶಂಕವಿ ಧ್ವನಿಗೈವೆ ಪಂಚೇಂದ್ರಿಯದ ಪಂಚಾರತಿಯ ಬೆಳಗುವೆ ಕೃಷ್ಣ ಅಹಂಕಾರವ ನೈವೇದ್ಯ ಗಿರು ನಿಂಬದೈವ ಗಣ ಅನ್ಯ ತಾಯಿ ಗುರು ಬಂಧು ಬಾಳಿ ಎಂದು ನಂಬಿತ ಸಿಂದುು ಶಯನ ಕಾಯ್ದು ನಂಬಿದ ಸಿಂದುು ಶಯನ ಕೃಷ್ಣ ಚರಣದಲ್ಲಿ ಹೊರಳಾಡ್ತಾ ಇದ್ದಾನೆ ನಾನು ಅಹಂಕಾರನನ್ನು ಪಾದ ಕರ್ಪಿಸಿದ್ದೇನೆ ಸ್ವಾಮಿ ಶ್ರೀಕೃಷ್ಣ ನಸುನಗುತ್ತಾ ಇಷ್ಟು ಮೈ ಮರತರೆ ಈ ರಾಜಕಾರಣ ಸಾಧಿಸುವುದು ಹೇಗೆ ಅದಕ್ಕಾಗಿ ನಸುನತ್ತು ಹೇಳ್ತಾ ಹೇ ವಿದುರ ನೀನೊಬ್ಬನೇ ನನಗೆ ಇಲ್ಲಿ ಆತ್ಮೀಯ ಕಾಣಯ ಹಸಿದೂನಾ ಪರಿಮಸಗಿ ಕುಣಿದರೆ ತಣಿ ಬಹುದೆ ನಮಗೆ ಹಸಿವಿಗೆ ಆಗಿದೆಯಪ್ಪ ನಿನ್ನಲ್ಲಿ ಹಸಿವು ನೀಗಲು ಬಂದಿದ್ದೀವಿ ಹಸಿದಂತಹ ಅತಿಥಿ ಮನೆಗೆ ಬಂದಾಗ ಮನೆಯನ್ನೇ ಕಿತ್ತೀಡಾಡುವರೆ ನನಗೇನಾದ್ರೂ ಕೊಡು ಎನ್ನಲು ಇದ ಅಪ್ರಾಕೃತ ಚಿನ್ಮಯ ರೂಪಗುಣ ಐಶ್ವರ್ಯ ಔದಾರ್ಯಾದಿ ಸೌಶೀಲ್ಯಾದಿ ಅನಂತ ಕಲ್ಯಾಣ ಗುಣನಿದೇ ನಿನ್ನ ದೇಹ ಆನಂದದ ದೇಹ ಅಲ್ವೇ ಪರಮಾತ್ಮ ಆಹಾರದ ದೇಹವೇ ನಿನಗೆ ಹಸಿವ ಆಗಿದೆಯೇನು ನಿನಗೆ ನಾನೇನು ಕೊಡಿ ಮಹಾಪ್ರಳಯದಲ್ಲಿ ಜಗತ್ತನ್ನೇ ನುಂಗತಕ್ಕಂತ ಸ್ಥೂಲ ಭುಕ್ ಅಂತ ನಿನಗೆ ಹೆಸರು ಬೆಟ್ಟ ಚಳಿಯೋಡೆ ಮನೆಗೆ ಬಂದಂತ ಬೀಗನಿಗೆ ನಂತರ ಚಳಿಯಾದ್ರೆ ಒಂದೆರಡು ಕಂಬಳಿ ಕೊಡಬಹುದಪ್ಪ ಬೆಟ್ಟಕ್ಕೆ ಚಳಿಯಾದ್ರೆ ಏನು ಹೋದಿಸಿದೆ ಆಕಾಶವೇ ಹೋದಿಸಿದೆ ಸ್ವಾಮಿ ನಿನಗೆ ಹಸಿವಿಯೇ ತಂದೆ ಪ್ರತಿದಿನವೂ ಕೂಡ ಒಂದು ಕುಡತೆ ಹಾಲು ಕುಡಿದಿ ದೇಹ ಧಾರಣೆ ಮಾಡಿಕೊಂಡಿದ್ದೆ ನನ್ನೊಳಗಿದ್ದಿ ಹಾಲನ್ನು ಸ್ವೀಕಾರ ಮಾಡುವ ನೀನೇ ಕ್ಷೀರಾದಿವಾಸ ಇವತ್ತದೇ ಹಾಲನ್ನು ನೆನಪುಡ್ತೇನೆ ಇದು ತಪ್ಪ ನೀ ತೃಪ್ತನಾದ್ರೆ ಬೆರುಗಳು ಶಾಕೋಪ ಶಾಖೆಗಳೋ ಆ ಬೇರುಗಳಿಗೆ ನೀರು ಹಾಕಿದರೆ ಗೆಲ್ಲು ಗೆಲ್ಲುಗಳಲ್ಲಿ ಪಲ್ಲವಗಳು ಪಲ್ಲವಿಸುವಂತೆ ಹೇ ಜಗದಾದಿ ಪುರುಷ ನೀರು ತೃಪ್ತನಾದ್ರೆ ಸಕಲ ಜೀವರು ತೃಪ್ತರೆಂಬುದಾಗಿ ಒಂದು ಕುಡತೆ ಹಾಲನ್ನು ಶ್ರೀಕೃಷ್ಣನ ಕೈಯಲ್ಲಿ ಕೊಟ್ಟು ಪಾರಾಶವಿ ಮತ್ತು ವಿಧುರಾ ಇಬ್ಬರು ದಂಪತಿಗಳು ಇಂಬುದು ನಿಂತಾಗ ಪರಮಾತ್ಮ ಹಾಲು ಕುಡಿಯುವಂತೆ ನಿತ್ಯ ಭಗವಂತ ಹಾಲು ಕುಡಿಯುವಾಗ ಕಟವಾಯಿಂದ ಒಂದು ಬಿಂದು ಕೆಳಗೆ ಕಡಹಿತು ಉಡುತೆಯೊಂದರ ಪಾಲಿನಲಿ ಹಸಿವಡಗಿತೋ ಆ ಕ್ಷೀರಾಬ್ಧಿಶಯನಗೆ ಆ ಕ್ಷೀರಾಬ್ಧಿಶಯ ಹಸಿವಡಗಿ ಕಟವಾಯಲ್ಲಿ ಬಿಂದು ಕಡಹಿದರೆ ಕೌರವನ ಅರಮನೆಯ ಮುಂದೆ ಹಾಲಿನ ಸಮುದ್ರ ಹರಿಯಿತರು ಈಡಾಡಿದಂತಹ ಗುಡಿಸಿನ ಒಳಗೆ ಹೊಕ್ಕು ಅಲ್ಲಿ ಇರತಕ್ಕಂತಹ ತನ್ನತ್ತೆಯಾದ ಕುಂತಿಯನ್ನು ಮಾತನಾಡಿಸಿ ಪಾಂಡವರ ಪ್ರಣಾಮವನ್ನು ತಿಳಿಸುತ್ತಾರೆ ಪರಮಾತ್ಮನ ಕಂಡಾಗಲೇ ದುಃಖಾತಿರೇಕದಿಂದ ಕುಂತಿ ಅಪ್ಪಿಕೊಂಡಳುತ್ತಿರುವಾಗ ಆಕೆಯ ಕಣ್ಣೀರನ್ನು ಒರೆಸಿ ನಿನ್ನ ಮಕ್ಕಳಿಗೆ ಪಟ್ಟಭದ್ರವಾಗಿಸಲು ಬಂದಿರುವೆಂಬುದಾಗಿ ತಿಳಿಯುಪಡಿಸುತ್ತ ಪಾಂಡವರು ಕ್ಷೇಮ ಆದರೆ ನೀನಾ ಪಾಂಡವರ ಕುರಿತು ಏನೂ ಕೇಳಲಿಲ್ಲವಲ್ಲ ಯಾಕೆ ಎನ್ನಲು ಕುಂತಿ ಹೇಳ್ತಾಳೆ ಕೃಷ್ಣ ನನ್ನ ಪಾಂಡವರು ನನ್ನ ಮಕ್ಕಳು ನನಗೆ ಎಲ್ಲಿದ್ದಾರೆ ಆ ಪಾಂಡವರು ವನಕ್ಕೆ ಹೊರಟಾಗ ಹೇ ಸರ್ವಜ್ಞಮೂರ್ತಿ ಕೃಷ್ಣ ನನ್ನ ಮಕ್ಕಳನ್ನ ಕೃಷ್ಣ ಅರ್ಪಣ ಮಾಡಿದ್ದರಲ್ಲೋ ಸ್ವಾಮಿ ಒಂದು ವಸ್ತುವನ್ನು ಕೃಷ್ಣಾರ್ಪಣೆ ಮಾಡಿದ ಮೇಲೆ ಅದು ಹೇಗುಂಟು ಹೇಗುಂಟು ಅಂತ ಕೇಳೋದುಂಟೆ ನನ್ನ ಮಕ್ಕಳನ್ನು ನಿನಗರ್ಪಿಸಿದ್ದೇನೆ ಮಮ ಪ್ರಾಣಿ ಪಾಂಡವ ಪರಮಾತ್ಮ ಈ ಮಾತನ್ನು ನಿಜವಾಗಿಸಿದ ನಿನ್ನ ಪಾಂಡವರನ್ನ ಸ್ವೀಕಾರ ಮಾಡಿದ್ದ ನನ್ನ ಪ್ರಾಣಗಳವರು ಹೀಗಂದು ಕುಂತಿಯನ್ನು ಸಮಾಧಾನಪಡಿಸಿ ವಿದುರುನಿಂದೊಳಗೂಡಿ ಇಂದು ವೇಳ ನಾಳೆ ಬರ ಹೇಳು ಎಂಬ ಸುಯೋಧನನ ಮಾತಿಗೆ ರೋಸದೆ ಭೀಷ್ಮ ದ್ರೋಣಾದಿಗಳಲ್ಲೆಲ್ಲ ಹೋಗಿ ಬಂದು ಮರುದಿನವೇ ಆ ವಿದುರಿನಿಂದೊಡಗೂಡಿ ಹೊರಟಿದ್ದಾನಾ ಸುಯೋಧನನ ಸಭೆಗೆ ಕುಮಾರ ವ್ಯಾಸ ವರ್ಣಿಸ್ತಾರೆ ಪರಮಾತ್ಮ ಹೊರಟ ದೇವ ಬಂದನು ತನ್ನ ಪೂರವನ ಭಾಗವತ ಜನಿ ಸುಮಿ ಬಂದಿ ಬಂದರ ತನ್ನ ಾರಾಯಣ ಬಂಧ ಅರಸಂದನು ಭಗವತ ಜನ ಪುರುಷ ಬಂಧನು ಇದು ನನ್ನ ಹೆಗಲ ಮೇಲೆ ಕೈ ಇಟ್ಟು ಬರ್ತಾ ಇದ್ದಾರ so <laughs> ಮುಕ್ಕಳಿಸಲೋಸುಗ ಅಂಧಾಲ ಗೌರವ ವಾರಿಧಿಯನ್ನು ಮುಕ್ಕಳಿಸಿ ನಾಶ ಮಾಡಲು ಬರುತ್ತಾರೆ ಆ ಸಭಾ ಪ್ರವೇಶ ಮಾಡುತ್ತಿರುವ ಕಾಲ ಕೃಷ್ಣನನ್ನ ಸ್ವಾಗತಿಸಲೋಸ್ಕರವಾಗಿ ಸಕಲ ಸಿದ್ಧತೆಯನ್ನು ಮಾಡಿದ್ದಾರೆ ಮಹಾದ್ವಾರದಲ್ಲಿ ಕೃಷ್ಣ ಸ್ತ್ರೀಲೋಲನೆಂಬುದಾಗಿ ಅರಿತು ಭಗವನ್ ಮಹಿಮೆ ತಿಳಿಯದಿರತಕ್ಕಂತಹ ದೈತ್ಯನು ಸುಂದರಿಯರಾದ ವಾರಾಂಗಲನ್ನ ನೃತ್ಯ ಮಾಡಲು ಹತ್ತಿದ್ದಾರೆ ವೇದವಿದರೂ ವೇದ ಗಾನ ಮಾಡ್ತಾ ಇರಬೇಕು ಇದನ್ನು ಕಂಡು ತಲೆದೂಗಿ ಸಂತೋಷದಿಂದ ಬಂದ ಕಾರ್ಯ ಏನು ಅನ್ನತಕ್ಕಂತಹ ಮರೆತೂ ಶ್ರೀಕೃಷ್ಣ ಬಂದಂತೆ ಹಿಂತಿರುಗಬೇಕು ಅದನ್ನೂ ಮೀರಿ ಮುಂದಕ್ಕೆ ಬಂದರೆ ಬಿಚ್ಚು ಕತ್ತಿಯ ಕಚ್ಚದೆಯ ವೀರುಡ ಸಚ್ಚದಾನಂದರಾದ ಅಚ್ಚುತನನ್ನ ತುಚ್ಛವೆಂಬುದಾಗಿ ತಿಳಿದು ಯಾರು ಎಂದು ಗೌರವಿಸಿಕೊಂಡು ಇಂಥ ಕಟ್ಟಾಜ್ಞೆಯನ್ನು ಸಭೆ ಕೊಟ್ಟಿದ್ದಾರೆ ಯಾರಾದರೂ ಕೃಷ್ಣನನ್ನ ಕುಳ್ಳಿರು ಅಂತ ಈ ಪ್ರಕಾರ ಸಂಜ್ಞೆ ಮಾಡಿದರೆ ಅವರ ಕೈ ಕಿಟ್ಟಿದೆ ದುರುಳನಿಂತಾಜ್ಞೆ ಇಟ್ಟಾಗ ಭಗವಂತ ದಿವ್ಯ ಸಭಾ ಪ್ರವೇಶ ಮಾಡುತ್ತಾ ಇದ್ದಾರೆ ಒಳಕ್ಕಾಲಿಡ್ತಾ ಇದ್ದಾರೆ ಸಮಸ್ತರು ನೋಡ್ತಾ ಇದ್ದಾರೆ ಆ ಪರಾತ್ಮನೊನ್ನ ಸುನಗತಾ ಒಳಕ್ಕಾಲಿಟ್ಟ ಶ್ರೀಯರಸನ ಶ್ರೀ ಮುಖದ ಶೃಂಗಾರ ಆಡುವ ಮತ್ತಾಡಿಗಡ ಸುಂದರ ಶಾಮ ಶರೀರ ಮಕರ ಧ್ವಜಸ ಶಿರನಾಕಾರ ಶ್ರೀ ಮುಡು ಏಳು ಶೃಂಗಾರ ಕಿಲೀಟ ಸುಮನೋ ಹಲದಲ್ಲಿ ನಿಂತಿದ ಮಾಟ ಮನಕಸ್ತೂರಿ ಬೆಲಕ ಲಾಟ ವಾಮ ಕೇರಿಗೆ ಹಿರಿಯದ ಭೂಟ ಕಿವಿರುಳು ಸೋಪ ಮಕರದ ಒಟ್ಟಿ ಮೊರಳು ಭಾಗ್ಯದ ಮುಂದಿನ ಕಂಠಿ ಅರುಣಾಧರಡಾಳಿಂಬ ಸುಧಂತ ಅಂಬುಟ ಕಂಬುಗ ಬಾಪುರಿಗಳು ಬಲು ಅಂದ ಪುರಹರ ಸುಂದರ ಬಂದಿನ ಪಾದ ಪುಣ್ಯ ಶ್ಲೋಕನಿಗಿನ ಸುಸ್ವಾದ ಮಹಿಳೆ ನಗಾದ ಮನಕದಿ ಮೋದ ಗುರುತನ ಕಡೆಯ ಬಳಿದ ನೊಡೆಯ ಗುರಮದು ನರಕ ಸುರ ಸಂಹಾರಿ ಮುರಳಿ ಗರಗೋ ಧಾರಿ ಕಂಸ ಕು ಧಾರಿ ರಸವನ್ನೇರಿ ಬರುತ್ತಿದ ಬಿಡಿಬಿಡಿ ದಾರಿ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಭಗವಂತ ಒಳ ಕಾಲಿಡುವಾಗಲಿ ಇಡೀ ಸಭೆ ಧಿಗ್ಗನೆ ನಿಂತುಬಿಟ್ಟಿದೆ ಎಲ್ಲರೂ ಪರಮಾತ್ಮನನ್ನು ಸ್ವಾಗತಿಸುತ್ತಾ ಇದ್ದ ಒಬ್ಬನೇ ಒಬ್ಬ ಕಲಿಸ್ವರೂಪಿ ದೈತ್ಯ ಸುಯೋಧನ ಧಿಕ್ಕರಿಸಿಕೊಳ್ಳುತ್ತಿದ್ದ ಕ್ಷಣ ಸೂಸೇರದ ದೇವನಿ ವಿರಲಿ ಮಣಿಯ ದನ ಶಿರವ ಕಾಣುತ್ತವೆಷ್ವತ್ರೋಣ ವಂದಿಸಿದ್ರು ಈ ದೈತ್ಯ ಸುಮ್ಮನೆ ಕುಳಿತಿದ್ದಾರೆ ಇದು ಶ್ರೀಕೃಷ್ಣ ಮಿದುರ ಇವನನ್ನ ಮಾತಾಡಿಸುವ ಕ್ರಮ ನೋಡೆಂಬುದಾಗಿ ಶ್ರೀಹರಿ ಧಾರುಣಿಯ ನೊತ್ತಿದನು ಅಂಗುಟದ ತುದಿಯಿಂದ ನುನಬುಧಿಯ ಆ ಭೂಮಿಯನ್ನ ತನ್ನಂಗುಷ್ಟದ ತುದಿಯಿಂದೊತ್ತಿದರೆ ಮಣಿ ಖಚಿತ ಕಾಂಚನದ ಪೀಠದ ಕೊಣಸು ಮುರಿದುದು ಆ ಮಣಿ ಖಚಿತ ಕಾಂಚನದ ಪೀಠದ ಕೊಣಸು ಮುರಿದುದು ಮೇಲೆ ಸುರಸಂದಣಿಗಳಾಯಲೆ ಕವಿದು ಬಿದ್ದಲು ಹರಿಯ ಚರಣದಲ್ಲಿ ದೇವತೆಗಳು ಅಚ್ಚರಿಯಿಂದ ಆಲ್ ತುಂಬ ಬಿಡುವಾಗ ಧಾರುಣಿಯನ್ ನಂಗುಟದಿಂದ ಒತ್ತಿದಾಗ ಸಿಂಹಾಸನ ಸಮೇತ ಉರುಳಿ ಬಂದು ಕೃಷ್ಣನ ಪಾದದಲ್ಲಿ ಬಿದ್ದಿದ್ದಾರೆ ಮುರುಳಿ ಮನೋಹರನು ನಸುನತ್ತು ಹೇಳಿದ ಇದೇನೋ ಸುಯೋಧನ ನೀವು ಭೂಪಾಲಕರು ನಾವು ಗೋಪಾಲಕರು ನಿಮ್ಮಂತ ಭೂಪಾಲಕರು ಈ ಗೋಪಾಲಕರ ಪಾದಕ್ಕೆ ಬೀಳೋದೆ ಏಳೇಳು ಸಾಕೆನರು ಕುದಿದ ಕೋಪದ ಪುದಿದ ಗರ್ವದಿಂದ ದುರ್ಯೋಧನಂದ ಏ ಕೃಷ್ಣ ನೀನಾಗೆ ನಮ್ಮನೆಯೋಳಿಗೆ ಮನವೀರೇ ನಮಗ ಅವಮಾನ ಮಾಡಿದ್ದೀನಿ ಬಿದುರಿನ ಮನೆಯಲ್ಲಿ ಹಸಿವು ನೂಕಿರಿ ಆ ದಾಸಿ ಪುತ್ರ ನಿನಗೆ ಬೇಕಾದ ನಮ್ಮ ಸತ್ಕಾರ ನೀನು ಮಾಡಲಿಕ್ಕೆ ಒಪ್ಪಲಿಲ್ಲ ಇದು ಗಜನಗರಿಗೆ ಮಾಡಿದ ಅಪಮಾನವಲ್ಲವೇ ದಾಸೀಪುತ್ರನಲ್ಲೂ ಉಂಡೆಯ ಕೃಷ್ಣನನ್ನು ನಿಂದಿಸ್ತಾ ಕುಲವನ್ನೆಚ್ಚರಿಸಿ ವಿದುರನನ್ನು ಅವಮಾನಗೊಳಿಸುತ್ತಿರುವಾಗ ಭಗವತ್ಪ್ರೇರಣೆಗೊಳಗಾದ ವಿದುರ ಧಿಕ್ಕರಿಸಿ ದುರ್ಯೋಧನನ್ನು ಪಾಪಿ ಶ್ರೀಹರಿಯನ್ನು ನಿಂದಿಸ್ತಾ ಇದ್ಯಾ ದಾಸೀಪುತ್ರನ ಮುದಾಯ ಕುಲ ಬೆಚ್ಚರಿಸಿ ನನಗೆ ಇದ್ದಿ ಮುಂದೆ ಆ ಭೀಮನ ಗದಾದಂಡ ನಿನ್ನ ತೊಡೆಯನ್ನು ಮುರಿಯುತ್ತಿರುವಾಗ ನಿನ್ನನ್ನು ಕಾಪಾಡಬೇಕು ಅಂತ ನಾನು ಈತನ ಕೈಯಲ್ಲಿ ಧನುಸ್ಸು ಹಿಡಿಕೊಂಡಿದ್ದೆ ಧೃತರಾಷ್ಟ್ರನ ನೂರು ಮಂದಿ ಮಕ್ಕಳಲ್ಲಿ ಪಿಂಡತರ್ಪಣಕ್ಕಾಗಿಯೇ ಆದರೂ ಒಬ್ಬರನ್ನು ಉಳಿಸಬೇಕು ಅಂತ ಇಚ್ಛೆ ಮಾಡಿದ್ದೆ ಪಾಪಿ ಹರಿಗುರುದ್ವೇಷ ಆದ ದೈತ್ಯನಾದ ನಿನ್ನನ್ನು ಉಳಿಸುವುದಿಲ್ಲ ಇದೋ ಮುಂದಿನ ಯುದ್ಧಕ್ಕೂ ನನಗೆ ಸಂಬಂಧವಿಲ್ಲ ಎಂಬುದಾಗಿ ಧನುಸ್ಸನ್ನು ಮುರಿದು ಇದು ಶ್ರೀಕೃಷ್ಣನ ಸುನಗುತ್ತಾ ಇದ್ದ ಕೌರವಧಿಕ್ಕಾರ ಮಾಡಿದ ಎಲೈ ಮಿದುರ ನೀನ್ ಧರಿಸು ಮುರಿದ್ರೇನಾಯಿತು ನಿನ್ನ ಕೈಯಲ್ಲಿ ಧರಿಸಿದ್ದೇನು ಉಪಯೋಗ ನೀ ಈ ತನಕ ಒಂದು ನೊಣ ಹೊಡೆದದ್ದು ನಾವು ನೋಡಲಿಲ್ಲ ನಿನ್ನಿಂದೇನು ನಮಗೆ ಸಹಾಯ ತೊಡಗು ಆಗ ಭಗವಂತನ ಸುನಕ್ಕ ಹೇಳ್ತಾ ಇದ್ದ ಸುರ್ಯೋಧನ ಅವಧಿ ತೀರಿ ಬಂದಂತ ಪಾಂಡವರ ಆಶಯವನ್ನು ಪೂರ್ಣ ಮಾಡು ಅರ್ಧ ಕೊಡು ಸಮ್ಮತ ಇಲ್ಲವೇ ಕೊಡು ವ್ರಕಸ್ತಳ ಕುಶಸ್ಥಳ ಪಾಂಡವರನ್ನು ಒಪ್ಪಿಸಿದೆ ಅರ್ಧ ರಾಜ್ಯ ಕೊಡಲು ಒಪ್ಪದಿದ್ರೆ ವ್ರಕಸ್ಥಳವನ್ನು ಕೊಡು ಕುಶಸ್ಕಳಿಯನ್ನು ಕೊಡು ಒಡವಿಯಾವಂತಿಯನು ಅದು ಒಪ್ಪಲಾರ್ಯ ಅವಂತಿಕೆಯನ್ನು ಕೊಡದ ಆರ್ಯ ಕೊಡಿ ಸಿ ಕಾಳೆ ಸಿರಿ ಕರಣಾವತವನ್ನ ಅದನ್ನು ಕೊಡು ಅಲ್ಲಗಳದ ದುರ್ಯೋಧನ ಇದಾವುದನ್ನು ಕೊಡುವುದಿಲ್ಲ ಅಲ್ಲ ಕೊಡು ನೀನಾಗೆ ಮನ ಬಂದು ದೊಂದನು ನಾ ಕೇಳಕ್ ಬೇಡಪ್ಪ ನಿನಗೆ ಯಾವ್ದು ಮನಸ್ಸಿಗೆ ತೋರಿಸ್ತದೋ ಅದನ್ನು ಕೊಡು ನಡೆಸಿ ಕೊಡುವೆನು ಪಾಂಡವರ ಅವಗಡೆಯತನ ಬೇಡಿನ್ನು ಕೇಳ ಇನ್ನು ಶತ್ರುತ್ತು ಬೇಡ ಕುಲನಾಶದ ಚಿಂತೆ ಬೇಡ ಬೇಡಿನ್ನೀ ಅವಘಡ ಕೇಳಂದ ಅಸುರೂ ಆ ಪರಮಾತ್ಮನಿಂದ ಮಾತು ಕೇಳು ದುರ್ಯೋಧನ ಧಿಕ್ಕರಿಸುತ್ತಾ ಇದ್ದ ಕೃಷ್ಣ ಏನಂದೇ ಅರ್ಧರಾಜ್ಯ ವ್ರಕಸ್ಥಳ ಸಮೃದ್ಧಿಯ ಕುಶಿ ಸ್ಥಳ ಕೇಳ್ತೀಯ ನೆಲದ ಅರ್ಧವ ಈುದಿಲ್ಲ ರಾಜ್ಯಾರ್ಧವನ್ನು ಎಂದಿಗೂ ಕೊಡೋದಿಲ್ಲ ನೈದನು ಮುನ್ನ ಕೊಡೆ ಐದು ಗ್ರಾಮ ಕೇಳಿದೆಯಲ್ಲ ಅದು ನಿಶ್ಚಯವಾಗಿ ಕೊಡೋದಿಲ್ಲ ಇಳೆಯ ಭಾಗವನು ಈಸು ಕೊಟ್ಟೊಡೆ ನಿನ್ನ ಮೇಲಾಣೆ ದೇವಾ ನಿನ್ನಾಣೆ ನನ್ನ ಅಧಿಕಾರದ ಭೂಮಿಯಲ್ಲೂ ಒಂದಿಷ್ಟು ಬಿಟ್ಟು ಕೊಟ್ಟನಾದ್ರೆ ನಿನ್ನಾಣೆ ನೆಲನ ಕಡೆಯಲಿ ಮುಳ್ಳು ಮೊನೆ ಎಚ್ಚಳಿ ಪದರಣಿ ನಿತ್ತನಾದೊಡೆ ಒಂದು ಸೂಜಿ ಊರ್ವ ಸ್ಥಳವನ್ನು ನಾನು ಪಾಂಡವರಿಗೆ ಕೊಟ್ಟೇನಾದ್ರೆ ಬಳಿಕ ನೀ ನಗು ಆಮೇಲೆ ನಗು ನನ್ನ ಸ್ಥಿತಿಯನ್ನು ಕಂಡು ಹೆದರಿಕೊಟ್ಟು ನಿನ್ನ ಮುಂದೆ ನಗೆಗೀಡಾಗಬೇಕಾದೀತನ ಒಂದು ಸೂಜಿ ಊರ್ವ ಸ್ಥಳವನ್ನಾದರೂ ಕೊಡೋದಿಲ್ಲ ಬಳಿಕ ನೀ ನಗು ಹೋಗು ಕದನಕ್ಕೆ ಕೊಂಡು ಬಾಗ ಆ ಪಾಂಡವರನ್ನು ಯುದ್ಧ ಕಡಿಮೆ ಮಾಡಿದ್ದಲ್ಲ ಅವರನ್ನು ಕರ್ಕೊಂಡು ಕೇವಲವೋ ಕೈತವ ಶಿಕ್ಷಾಗುರು ನವನೀತ ಚೋರ ಜಾರ ಹೊರಗಿನಿಂದ ರಾಜ್ಯ ಕೊಡು ಕೊಡು ಕೊಡು ನನ್ನ ಹತ್ರ ಕೇಳಿಸ್ತಾ ಇತ್ತು ನನ್ನೊಳಗಿದ್ದು ಕೊಡಬೇಡ ಕೊಡಬೇಡ ಕೊಡಬೇಡ ಅಂತ ಪ್ರೇರಣೆ ಕೊಡ್ತಾ ಇತ್ತು ಸಂಧಾನವನ್ನು ಬಾಯಿಗಷ್ಟು ತೋರಿದ್ದೆ ಒಂದ ಗ್ರಾಮ ಕೊಡುವಂತ ಕೇಳತಿ ಕೃಷ್ಣ ನೀನು ಯಾರು ಅಂತ ನಾನು ತಿಳಿದಿದ್ದೆ ಹಿಂದೆ ಮೂರಡಿ ಮಾತ್ರ ಕೇಳಿ ಮೂರು ಲೋಕದಲ್ಲಿಯೂ ಬಲಿಗೆ ಜಾಗ ಇಲ್ಲದಂತೆ ಮಾಡಿರತಕ್ಕಂಥ ಹೇ ತ್ರಿವಿಕ್ರಮ ಬೆರಳುತ್ತುವರೆದ್ರೆ ಸಾಕು ಕೊರಳು ಹಿಡಿದು ನುಂಗತಕ್ಕಂಥ ನೀನು ನೀನು ಯಾರು ಅಂತ ಗೊತ್ತಿ ಯುದ್ಧದಲ್ಲಾಗಬೇಕ ನಿರ್ಣಯ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳು ಧೃತರಾಷ್ಟ್ರನೇಯಾದಿಯಾಗಿ ಮೈತ್ರೇಯರೇ ಭಾರ್ಗವರೇ ಮೊದಲಾದವರೆಲ್ಲ ಹೇಳ್ತಾ ಇದ್ದಾರೆ ಸುಯೋಧ ಈ ಮಾತು ಕೇಳು ನಿನ್ನ ಉದ್ಧಾರವಾಗುತ್ತದೆ ಅರ್ಧ ರಾಜ್ಯ ಕೊಡು ಐದು ಗ್ರಾಮ ಕೊಡು ಒಂದು ಗ್ರಾಮ ಕೊಡು ಶ್ರೀಕೃಷ್ಣ ಬಂದು ಕೇಳಿದಾಗಿಲ್ಲ ನೆನಬೇಡ ಜಾನಾಮಿ ಧರ್ಮ ನಚಮೇ ಪ್ರವೃತ್ತಿ ಜಾನಾಮ್ಯ ಧರ್ಮೇ ನಿವೃತ್ತಿ ಆ ಮಹಾಮೂರ್ಖ ಹೇಳಿದ ಧರ್ಮ ಯಾವುದು ಅಂತ ನನಗೆ ಗೊತ್ತಿದೆ ಆ ಪ್ರಕಾರ ನಾನು ನಡೆಯತಕ್ಕಂಥವನಲ್ಲ ಅಧರ್ಮ ಯಾವುದು ಅಂತ ಗೊತ್ತಿದೆ ಅದನ್ನು ಬಿಡತಕ್ಕಂಥವನಲ್ಲ ಹೀಗಂತ ಮತ್ತವನಿಗೇನು ಉಪದೇಶ ಮಾಡ ಧುರವೀಳೆಯವನ್ನಿತ್ತು ಕೊಟ್ಟಾಗ ಎಲ್ಲೆಡೆ ದುಶ್ಯಕನುಗಳು ಕಾಣಿಸಿಕೊಂಡುವಂತೆ ಏಕ ಪ್ರಕಾರ ಭಯಾನಕವಾದ ದುಶ್ಯಕನು ಎಲ್ಲೆಡೆ ಕಾಣಿಸಿಕೊಂಡಾಗ ಯುದ್ಧ ನಿರ್ಣಯ ಅಂತಾಯಿತು ಶ್ರೀಕೃಷ್ಣ ಪರಮಾತ್ಮ ದುರವೀಳೆಯ ಸ್ವೀಕಾರ ಮಾಡಿದ ತಕ್ಷಣವೇ ಶಕುನಿಯನ್ನು ಮುಂದಿಟ್ಟು ಯುದ್ಧಕ್ಕೆ ಮುಹೂರ್ತ ಬಿಡ್ತಾರೆ ಯಾವಾಗ ಯುದ್ಧ ಪ್ರಾರಂಭ ಆಗಬೇಕು ಇದು ಕೃಷ್ಣನಲ್ಲಿ ಒಪ್ಪಂದ ಮಾಡ್ತಾರೆ ಸಂಧಾನ ಮಾಡ್ತಾರೆ ವರ್ಷ ಪೂರ್ತಿ ನಡೆಯತಕ್ಕಂತಹ ಯುದ್ಧವಲ್ಲ ಇದು ಕದನೋ ಕದನೋ ಮಾರ್ಗಶಿರ ಮಾಸದ ಭರಣಿತಾರ ಿಯಲಿ ಪ್ರಾರಂಭ ಮಾದು ಮೂಲದ ಕಡೆಯ ಅಮವಾಳು ನಿರ್ಮೂಲ ಮಾದು ಕೌರವ ವಂಶ ಮಾರ್ಗಶೀಷ ಶುದ್ಧ ತ್ರಯೋದಿ ಭರಣಿ ನಕ್ಷತ್ರಕ್ಕೆ ಯುದ್ಧ ಪ್ರಾರಂಭ ಹೀಗೆ ಶಕುನಿ ಹೇಳ್ತಾ ಪರಮಾತ್ಮ ಇದಕ್ಕೆ ಸಮ್ಮತಿ ಕೊಟ್ಟು ತ್ರಯೋದಶಿಯಿಂದ ಹುಣ್ಣಿಮೆಯ ತನಕಿರತಕ್ಕಂಥ ಮೂರು ದಿನ ಮುಂದಿನ ಅಮವಾಸೆ ತನಕ ಹದಿನೈದು ದಿನ ಹದಿನೆಂಟು ದಿನದ ಯುದ್ಧ ಭರಣಿ ನಕ್ಷತ್ರದಿಂದ ಮೂಲಾ ನಕ್ಷತ್ರ ಹದಿನೆಂಟು ನಕ್ಷತ್ರಗಳು ಆ ಮೂಲಾ ನಕ್ಷತ್ರದಂದು ಕೌರವ ಹದಿನೆಂಟನೇ ದಿನ ಕೊನೆಗೆ ಕೌರವ ಸತ್ತೂ ಆ ಮೂಲ ನಕ್ಷತ್ರದಂದು ಆ ಕುಲ ನಿರ್ಮೂಲವಾಯಿತು ಇಂತಹ ಮುಹೂರ್ತವನ್ನು ಶಕುನಿ ಇಟ್ಟಿದ್ದಾರೆ ಶ್ರೀಕೃಷ್ಣ ಇದನ್ನು ನನಗೆ ಅನುಕೂಲ ಅಂತ ಈ ಪ್ರಕಾರ ತಿಳಿಯಪಡಿಸಿತ್ತು ಯುದ್ಧಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಬಹುದು ಅಂದ ಪ್ರತಿಯೊಬ್ಬರನ್ನು ಹೋಗಿ ಕಂಡು ಮಾತಾಡಿಸಿ ಅವರೆಲ್ಲರ ಒಲವು ಸತ್ಯ ಧರ್ಮದ ಕಡೆಗೆ ಇರತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ ಗಮನಿಸ್ತಾರೆ ಎಲ್ಲರೂ ಭಗವಂತನಿಗಾನಕೂಲರಾದ ಒಬ್ಬನೇ ಒಬ್ಬ ಕರ್ಣ ಅವರಿಗೂ ಕುಲವನ್ನೆಚ್ಚರಿಸಿ ಹೇ ಕರ್ಣ ಅದರು ನೀವರೊಳವರ ಮೊದಲಿಗನು ನೀರಲು ಕದನ ಇತ್ತಕ್ಕೆ ಕಮನು ನೀನೇ ಪಾಂಡವರ ಹಿರಿಯವಾ ನಿನ್ನ ತಮ್ಮಂದರನ್ನು ಕೊಲ್ಲುಬೇಡ ಈ ಭ್ರಾತೃಪ್ರೇಮದ ಬೀಜವನ್ನಟ್ಟು ಕರ್ಣನ ಧೃತಿಗೆಡಿಸಿ ತೇಜೋವಧಿಯಾಗಿಸಿ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮಾದಿಗಳನ್ನೆಲ್ಲ ಬೀಳುಕೊಂಡು ಹೊರಡತಕ್ಕಂತಹ ಕಾಲ ಆ ಶಕುನಿ ಮತ್ತೊಂದು ಮಾತು ಹೇಳಿದನೋ ಭಗವಂತ ಅದನ್ನು ಒಪ್ಪಿದ ಈ ಹದಿನೆಂಟು ದಿನದ ಯುದ್ಧದಲ್ಲಿ ಪಾಂಡವರಲ್ಲಿ ಒಬ್ಬ ಸತ್ತರೆ ಯುದ್ಧ ನಿಲ್ಲಿಸಿ ರಾಜ್ಯ ಕೌರವನಿಗೆ ಕೊಡಬೇಕು ಹಾಗೆಯೇ ನೂರು ಮಂದಿ ಕೌರವರಲ್ಲಿ ಒಬ್ಬ ಉಳಿದರೆ ರಾಜ್ಯ ಕೌರವನಿಗೆ ಕೊಡಬೇಕು ಅಂತ ಶೋಕು ನೀವು ಒಪ್ಪಂದ ಮಾಡ್ತಾರೆ ಇದೇ ಶ್ರೀ ಮಾಡಿದ ಸಂಧಾನ ಪರಮಾತ್ಮ ಒಪ್ಪಿದ ಪಾಂಡವರಲ್ಲಿ ಒಬ್ಬರನ್ನು ಅಳಿಸುವುದಿಲ್ಲ ಕೌರವರಲ್ಲಿ ಒಬ್ಬರನ್ನು ಉಳಿಸುವುದಿಲ್ಲ ಈ ನಿರ್ಣಯವನ್ನು ಮಾಡಿ ಪರಾತ್ಮರನು ಪರಮ ಮಂಗಲ ಮುಹೂರ್ತದ ಬಂದು ಪಾಂಡವರ ಪಕ್ಷವನ್ನು ವಹಿಸಿ ಆ ದುಷ್ಟರ ನಾಶ ಮಾಡಿ ಧರ್ಮರಾಜನಿಗೆ ಪಟ್ಟವನ್ನು ಕಟ್ಟುತ್ತಾರೆ ಸತ್ಯ ಧರ್ಮಕ್ಕೆ ಜಯವಾಗುತ್ತದೆ ಭಗವಂತನ ಅವತಾರ ಕಾರ್ಯ ಅದರಿಂದ ಪೂರ್ಣವಾಗತಕ್ಕಂಥದ್ದಿದೆ ಅಂತಹ ಸತ್ಯ ಧರ್ಮೈಕ ಮೂರ್ತಿ ಆಗಿರತಕ್ಕಂಥ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಚಿಂತಿಸುತ್ತಾ ಕೃಷ್ಣ ಪರೃತ ರಾಜೋಪಾಲ ಮಹಾರಾಖಾನ ಮಂಗಳ ನಿತ್ಯ ಮಂಗಳ ಶುಭ ಮಂಗಳೋ ನಿತ್ಯಮ ಕಾಯ ಸಿಧ್ಯಾಭಾ ನಾರಾಯಣ ನಾರಾಯಣ ಹರಿ ಜೈ ವಾಸುದೇವ ಹೇ ನಾರಾಯಣ ಹರಿ ಜೈ